ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಆದರದಿ ಕೇಳುವುದು ಪ್ರಳೆಯ ಜಲದಿಯೋ ಲುಳ್ಳನಾವೆಯೋ ಹೊಲಬು ಕಾಣದೆ ಸುತ್ತು ವಂದದಿ ಹೇ ಕ್ಷಣನ ಅಮಲ ಗುಣರೂಪಗಳ ಚಿಂತಿಸುತ್ತ ನೆಲೆಯಗಾಣದೆ ಮಹಾಲಕ್ಷ್ಮಿ ಚಂಚಲವನೈದಿಗಳು ಅಲ್ಪ ಜೀವರಿಗಳಬುಡುವುದೇ ನಿವನ ಮಹಿಮೆಗಳು ಈ ಜಗತ್ರೆಯದಿ ಕೆಲವು ಕಡೆ ಮಾಯವು ಈ ಜಗತ್ರಯದಿ ಅಂತಲೂ ಪಾಠ ಇದೆ ಎರಡೂ ಸರಿಯೇ ಪ್ರಳಯ ಸಮುದ್ರದಲ್ಲಿರ್ತಕ್ಕಂಥ ಹಡಗು ಅಥವಾ ನಾವೆ ದೋಣಿ ಹೊಲಬುಗಾಣದೆ ಸುತ್ತು ಹೊಂದದಿ ಹೊಲಬುಗಾಣದೆ ಅಂದರೆ ದಡ ಎಲ್ಲಿದೆ ಅಂತ ಗೊತ್ತಿರದೆ ಸುತ್ತು ಹೊಂದದಿ ಜಲರು ಹೇ ಕ್ಷಣನ ಕಮಲದಂತ ಕಣ್ಣುಳ್ಳ ಪರಮಾತ್ಮನ ಅಮಲ ಗುಣ ರೂಪಗಳ ಮಲ ಅಂದರೆ ದೋಷ ಅಮಲ ಅಂದರೆ ದೋಷದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನ ಗುಣ ರೂಪ ಕ್ರಿಯೆ ಅವತಾರಗಳ ಚಿಂತನೆಯನ್ನು ಮಾಡ್ತಾ ನೆಲೆಯ ಗಾಣದೆ ದಡವನ್ನು ಮುಟ್ಲಾರದೆ ಮಹಾಲಕುಮಿ ಚಂಚಲವನೈದಿಹಳು ಚಾಂಚಲ್ಯವನ್ನು ಹೊಂದುತ್ತಾಳೆ ಲಕ್ಷ್ಮೀ ದೇವಿ ಅಂತಹ ಲಕ್ಷ್ಮೀ ಸಾಕಲ್ಯನ ಪೂರ್ಣವಾಗಿ ಉಪಾಸನೆ ಮಾಡೋದು ಸಾಧ್ಯ ಇಲ್ಲ ಅಂತಾದಮೇಲೆ ಅಲ್ಪರಿಗೆ ಅಳಬಿಡುವುದೇ ಈ ಪರಮಾತ್ಮನ ಮಹಿಮೆಗಳು ಈ ಜಗತ್ರೆಯದಿ ಅಂತ ತಿಳಿಸ್ತಾರೆ ಪ್ರಳಯ ಸಮುದ್ರ ಅನ್ನೋದು ಭಾರೀ ವಿಶಾಲವಾಗಿ ಇರ್ತಕ್ಕಂಥದ್ದು ತ್ರಿವಿಕ್ರಮ ಪಂಡಿತಾಚಾರ್ಯ ವಿಷ್ಣುಸ್ತುತಿಯಲ್ಲೇ ಹೇಳ್ತಾರೆ ಲಕ್ಷ್ಮಿಯ ಜ್ಞಾನ ಆನಂದಾದಿ ಎಲ್ಲ ಗುಣಗಳು ಕೂಡ ಪ್ರಳಯ ಸಮುದ್ರದಂತೆ ಅಪಾರವಾಗಿ ಇರುವಂಥದ್ದು ಅದನ್ನು ಅಳಿಬೇಕು ಅಂತ ಹೊರಟ್ರೆ ಬ್ರಹ್ಮಾದಿ ಜ್ಞಾನಿಗಳ ದೊಡ್ಡ ಪ್ರಪಂಚ ಪ್ರತಿ ಕಲ್ಪದಲ್ಲೂ ಮುಕ್ತರಾಗಿರ್ತಕ್ಕಂಥ ಅನೇಕ ಬ್ರಹ್ಮರದ್ದೇ ಒಂದು ದೊಡ್ಡ ಗುಂಪು ಹೀಗೆ ಅಂತಹ ಮುಕ್ತರಾಗಿರ್ತಕ್ಕಂಥ ಜ್ಞಾನಿಗಳಾಗಿರ್ತಕ್ಕಂಥ ದೊಡ್ಡ ಸೈನ್ಯ ಏನಿದೆ ಪಡೆ ಅಂತಹ ಜ್ಞಾನಿಗಳ ಪ್ರಪಂಚನೇ ಸೋತು ಸೊರಗಿ ಹೋಗತ್ತೆ ಆದ್ದರಿಂದ ಆ ಲಕ್ಷ್ಮೀದೇವಿ ಗುಣಗಳನ್ನು ಕೂಡ ಪರಮಾತ್ಮನ ಗುಣಗಳಂತೆ ಸಾಕಲ್ಯನ ಸಾಮಾನ್ಯ ಜೀವರಿಗೆ ಆಡಬಿಡುವುದೇ ಉಪಾಸನೆ ಮಾಡೋಕ್ಕೆ ಸಾಧ್ಯವ ಇಲ್ಲ ಹೀಗೆ ಆ ಜ್ಞಾನಾದಿಗಳು ಪರಮಾತ್ಮನ ಜ್ಞಾನಾದಿಗಳು ಸಮುದ್ರವನ್ನು ಆ ಲಕ್ಷ್ಮೀದೇವಿ ಕೂಡ ಅಳಿಲಿಕ್ಕೆ ಆಗಲ್ಲ ಅಂತ ಅಂದರೆ ಅಷ್ಟು ಅನಂತವಾಗಿರ್ತಕ್ಕಂಥ ಗುಣಗಳು ಪರಮಾತ್ಮನದ್ದು ಅಂತ ತಿಳಿಸ್ತಾರೆ ದೇಶತಃ ಕಾಲತಹ ಪರಮಾತ್ಮನ ಜೊತೆಗೇ ಇದ್ದು ಅಷ್ಟು ನಿರಂತರವಾಗಿ ಉಪಾಸನೆ ಮಾಡಿದರೂ ಕೂಡ ಲಕ್ಷ್ಮೀದೇವಿ ಒಂದು ಉಗುರಿನ ತುದಿಯ ರೂಪವನ್ನು ಪೂರ್ಣ ಚಿಂತನೆ ಮಾಡಿ ಆಗಿಲ್ಲ ಅಂತಂದರೆ ಅಷ್ಟು ಅನಂತ ಪರಮಾತ್ಮನ ಗುಣಗಳು ಅಂತ ಅದನ್ನೇ ನೆಲೆಯ ಕಾರಣದೇ ಮಹಾಲಕ್ಷ್ಮಿ ಚಂಚಲವನೈದಿ ಹೇಳು ಅಂತ ಭಗವಂತನ ಗುಣ ಸಮುದ್ರ ಅನ್ನೋದು ರೋಡ್ ಸಮುದ್ರ ಅದರಲ್ಲಿ ಸುತ್ತಿ ಸುತ್ತಿ ದಡ ಯಾವ ಕಡೆ ಅಂತ ಲಕ್ಷ್ಮೀ ತಿಳಿದಿಲ್ಲ ಅಂತಂದರೆ ಅವಳು ಮೌಢ್ಯದಿಂದ ಉಪಾಸನೆ ಮಾಡ್ತಿಲ್ಲ ಆ ಲಕ್ಷ್ಮೀ ದೇವಿಗೂ ಗೊತ್ತು ಭಗವಂತನ ಮಹಿಮೆಗಳಿಗೆ ಆದಿ ಅಂತ್ಯ ಮದ್ಯ ಈ ರೀತಿ ಇಲ್ಲ ಅಂತವ ಪಾರುಗಾಣದೆ ಅಂತಿಂತ ಹೇಳಿದ್ರಲ್ಲ ಲಕ್ಷ್ಮೀ ದೇವಿಗೂ ಗೊತ್ತು ಪರಮಾತ್ಮನ ಮಹಿಮೆ ಅನಂತ ಅಂತ ಆದ್ದರಿಂದ ದಡ ಅನ್ನೋದಿಲ್ಲ ಅನ್ನೋದು ಗೊತ್ತು ಆದರೂ ನಿರಂತರವಾಗಿ ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾಳೆ ಅಂಥೇಳೆ ಎಲ್ಲಿಯೂ ದಡವನ್ನ ಕಾಣದೇ ಪರಮಾತ್ಮನ ಗುಣಸಮುದ್ರವನ್ನು ಸುತ್ತಿ ಸುಮ್ಮನಾಗ್ತಾಳೆ ಅಂತೇಳಿದ್ರೆ ಅವಳೆ ವೇದಾಭಿಮಾನಿ ಹೇಳ್ತಾಳೆ ಯಥೋ ವಾಚೋ ನಿವರ್ತಂತ ಅಪ್ರಾಪ್ಯ ಮನಸ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡಿ ಮುಸೋದು ಅಂತಿಲ್ಲೇ ಇಲ್ಲ ಆದ್ದರಿಂದ ಎಷ್ಟು ವರ್ಣನೆ ಮಾಡಿದ್ರೂ ಕೊನೆಗೆ ಮಾತು ಹೊರತು ಮಹಿಮೆ ಮುಗಿಯಿತು ಅಂತ ಇಲ್ಲ ಮಹಾಲಕ್ಷ್ಮಿ ಚಂಚಲವನೇ ಇದು ಹೇಳು ಅಂದರೆ ಸುಮ್ಮನೆ ಭಗವಂತನ ಗುಣ ದಡ ಸೇರುವ ಪ್ರಯತ್ನವನ್ನು ಸಾಮಾನ್ಯರಂತೆ ಮಾಡ್ತಾಯಿಲ್ಲ ಲಕ್ಷ್ಮೀ ದಡ ಒಂದಿದ್ರೆ ತಾನೆ ಅವಳಿಗೂ ಗೊತ್ತು ಪರಮಾತ್ಮನ ಮಹಿಮೆ ಅನ್ನೋದು ನಿಸೀಮ ದಡ ಇಲ್ಲದೆ ಇರತಕ್ಕಂಥದ್ದು ಅದು ಅವಳಿಗೆ ತಿಳಿದಿರ್ತಕ್ಕಂಥ ವಿಷಯ ಆದರೂ ಕೂಡ ಎಷ್ಟೆಷ್ಟು ಹೊಸ ಗುಣಗಳನ್ನು ಪ್ರತ್ಯಕ್ಷವಾಗಿ ನೋಡಿ ಉಪಾಸನೆ ಮಾಡಿದರೂ ಕೂಡ ಮುಗಿತು ಅಂತಿಲ್ಲ ಈ ರೂಪವನ್ನು ನಾನು ಮತ್ತೆ ಕಟ್ಟಲಿಲ್ಲ ಅಂತ ಬಗೆ ಬಗೆಯನು ತನ್ನ ಕಾಣುತ್ತಾ ಮಿಗಿಹರ್ಷ ದಿಂಪುಗಳ ಹಿಗ್ವ ತ್ರಿಗುಣಮಾನೆ ಮಹಾಲಕ್ಷ್ಮಿ ಸಂತ ಈ ಸಲುವು ದಿನವು ಅಂತ ಮೊದಲನೇ ಪದ್ಧತಿಯಲ್ಲಿ ಹೇಳಿದಂಗೆ ನಿಶ್ಚಿಂತೆಯಿಂದ ಕ್ಷಣ ಕ್ಷಣವೂ ಕೂಡ ಹೊಸಗಳು ಗುಣಗಳನ್ನು ಪರಮಾತ್ಮನ ಗುಣ ರೂಪ ಕ್ರಿಯೆ ಅವತಾರ ಇದೆಲ್ಲವನ್ನು ಕಂಡು ಸಂತೋಷ ಲಕ್ಷ್ಮಿ ಒಂದು ಕ್ಷಣನೂ ಒಳಗುಮ್ಮನೆ ಕೂತ್ಕೊಳ್ಳೋದಿಲ್ಲ ಆದ್ದರಿಂದ ಅಂದರೆ ನಿರಂತರವಾಗಿ ಉಪಾಸನೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾಳೆ ಅನ್ನೋದನ್ನು ಸೂಚನೆ ಮಾಡೋಕ್ಕೆ ಚಂಚಲೆ ಲಕ್ಷ್ಮೀ ಚಂಚಲೆ ಈ ರೀತಿಯಾಗಿ ಅಲ್ಲಿ ಪ್ರಯೋಗವನ್ನು ಮಾಡಿರೋದು ಅಂತಹ ಲಕ್ಷ್ಮೀ ದೇವಿಗೆ ಪರಮಾತ್ಮನ ಮಹಿಮೆಯನ್ನು ಸಾಕಲೇನು ವರ್ಣನೆ ಮಾಡಲಿಕ್ಕಾಗಿಲ್ಲ ವೇದಗಳಿಗೂ ವರ್ಣನೆ ಮಾಡಲಿಕ್ಕಾಗಿಲ್ಲ ಅಂತ ಆದ್ಮೇಲೆ ಅಲ್ಪ ಜೀವನೆಗಳ ಹುಡುಗುವುದೇ ಇವನ ಮಹಿಮೆಯನ್ನು ಉಪಾಸನೆ ಮಾಡಲಿಕ್ಕೆ ಅರಿತ್ಕೊಳ್ಳೋಕೆ ಸಾಮಾನ್ಯ ಜೀವರಿಂದ ಸಾಧ್ಯವಾ ಅಂತಹ ಮಾಯ ಇವನು ಈ ಜಗತ್ರೆ ಇದು ಇವನ ಮಹಿಮೆ ಅನ್ನೋದು ಮಾಯ ಇದ್ದಂತೆ ಅಂತ ವಿಷ್ಣುವಿನ ಮಾಯೆ ಅಂದರೆ ನಾವು ಲೋಕದಲ್ಲಿ ಮಾಯಾ ಅಂದರೆ ಐದ್ರ ಕಣ್ಕಟ್ಟು ಮೋಸ ಇತ್ತು ವಂಚನೆ ಇತ್ಯಾದಿ ಎಲ್ಲ ಹೇಳ್ತೀವಲ್ಲ ಆ ರೀತಿಯಲ್ಲ ಮಾಯ ಅಂದರೆ ಇಚ್ಛಾ ಅಂತ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮನಿಗೆ ಮೋಸ ಕಣ್ಕಟ್ಟು ಯಾವುದು ಬೇಡ ನಾವು ಅಶಕ್ತರೇ ಯಾರಿದೀವಲ್ಲ ನಮಗೆ ಇದೆಲ್ಲ ಐಂದ್ರಜಾಲ ಇತ್ಯಾದಿ ಎಲ್ಲ ಬೇಕಾಗಿರೋದು ಮನೋರಂಜನೆಗೆ ಅಥವಾ ದುಡ್ಡು ಮಾಡಲಿಕ್ಕೆ ಐಂದ್ರಜಾಲಿಕನಿಗೆ ದುಡ್ಡು ಮಾಡಲಿಕ್ಕೆ ಇದೆಲ್ಲ ಬೇಕು ಇಲ್ಲಿ ಸರ್ವಶಕ್ತ ಸರ್ವ ಸಮರ್ಥ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನಿಗೆ ಇದ್ಯಾವುದು ಬೇಡ ಅಶಕ್ತರಿಗಾದರೆ ಬೇಕು ಶಕ್ತಿಯಿಂದ ಆಗದೇ ಇದ್ದನ್ನು ಯುಕ್ತಿಯನ್ನು ಮಾಡಬೇಕು ಯಾರು ಅಶಕ್ತರು ಸರ್ವಶಕ್ತನಾಗಿರ್ತಕ್ಕಂಥ ಭಗವಂತ ಅಚಿತ್ಯಾದ್ಭುತ ಮಹಿಮಾಸಮನ್ನ ಸಂಪನ್ನ ಇಚ್ಛಾಶಕ್ತಿಯಿಂದ ಏನನ್ನು ಬೇಕಾದರೂ ಮಾಡ್ಬೋದು ಅದಕ್ಕೆ ಮಾಯಾ ಅಂದರೆ ಇಚ್ಛಾಶಕ್ತಿ ಅಂತ ಬೇರವೇ ಹೇಳ್ತಾ ಇದೆ ಇಂದ್ರೋ ಮಾಯಾಭಿಹಿ ಪುರುರೂಪೀಯತೆ ಅಂತ ಭಗವಂತನ ಇಚ್ಛಾಶಕ್ತಿ ಜೀವರನ್ನು ಸಂಸಾರ ಬಂಧನ ಮಾಡ್ತಕ್ಕಂಥ ಶಕ್ತಿ ಸಾಕ್ಷಾತ್ ವಿಷ್ಣು ಪತ್ನಿಯಾಗಿರ್ತಕ್ಕಂಥ ದುರ್ಗಾದೇವಿನೂ ವಿಷ್ಣು ಮಾಯಾ ಅಂತ ಈ ಹೆಸರಿನಿಂದ ವಿಷ್ಣು ಮಾಯಾ ಹರೇರಿಚ್ಛಾ ಬಂಧ ಶಕ್ತಿಷ್ಟು ತತ್ವತ ಇವನ ಮಾಯೆಂದ್ರ ಅಂದರೆ ಭಗವಂತನ ಮಾಯೆ ಅಂದರೆ ಭಗವಂತನ ಇಚ್ಛಾಶಕ್ತಿ ಅವನ ಪತ್ನಿಯಾಗಿರ್ತಕ್ಕಂಥ ದುರ್ಗಾದೇವಿಯ ಇಚ್ಛಾಶಕ್ತಿ ಈ ಎರಡೂ ಕೂಡ ಅಲ್ಪ ಜೀವರಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಲ್ಪ ಜೀವರಿಗೆ ಅಳ ಅಲ್ಪ ಜೀವನದಿಂದ ತಿಳ್ಕೊಳಕ್ಕೆ ಸಾಧ್ಯವೋ ಸರ್ವತಾ ಇಲ್ಲ ಅಂತ ದಾಸರು ಪ್ರಯೋಗ ಮಾಡ್ತಾರೆ ಇಲ್ಲಿ ಭಗವಂತ ಮತ್ತು ಲಕ್ಷ್ಮೀದೇವಿ ಅನುಗ್ರಹ ಈ ಎರಡೂ ಆದರೆ ಮಾತ್ರ ಆ ಭಗವಂತನನ್ನು ಯಥಾಯೋಗ್ಯವಾಗಿ ಉಪಾಸನೆ ಮಾಡೋದು ತಿಳ್ಕೊಳ್ಳೋದು ಸಾಧ್ಯ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೇ ಪರಮಾತ್ಮನ ಇಚ್ಛಾಶಕ್ತಿ ರೂಪವಾಗಿರ್ತಕ್ಕಂಥ ಮಾಯೆಯನ್ನು ಇಚ್ಛೆಯನ್ನು ತಿಳುಕೊಂಡು ಆ ಭಗವಂತನನ್ನು ಉಪಾಸನೆಗೆ ಶಾಸ್ತ್ರಗಳೇನು ವಿಹಿತವಾಗಿರ್ತಕ್ಕಂಥ ಕರ್ಮಾನುಷ್ಠಾನ ಇತ್ಯಾದಿ ಎಲ್ಲ ಹೇಳಿದೆ ಅದನ್ನು ಜೀವನದಲ್ಲಿ ಪ್ರಾಮಾಣಿಕವಾಗಿ ಅಳವಡಿಸ್ಕೊಂಡು ಗುರುಮುಖದಿಂದ ನಿಶ್ಚಯ ಜ್ಞಾನವನ್ನು ಸಂಪಾದನೆ ಮಾಡಿ ಉಪಾಸನೆ ಮಾಡಿದರೆ ಅದಕ್ಕೆ ಮತ್ತೆ ಲಕ್ಷ್ಮೀದೇವಿಯನ್ನು ಜೊತೆಯಲ್ಲಿ ನಿತ್ಯವಿಯೋಗಿ ನಿಂತು ಉಪಾಸನೆ ಮಾಡಿ ಅವರಿಬ್ಬರಲ್ಲಿ ಶರಣಾಗತಿಯನ್ನು ಹೊಂದಿದ್ರೆ ಆಗ ಆ ಬಂಧಕ ಶಕ್ತಿ ರೂಪಳಾಗಿರ್ತಕ್ಕಂಥ ಅಮಾಯಾ ತ ದುರ್ಗಾದೇವಿ ಆ ಜೀವರ ಸಂಸಾರ ಬಂಧನವನ್ನು ತೆಗಿತಾಳೆ ಆ ಲಕ್ಷ್ಮೀದೇವಿನೇ ಮುಕ್ತಿ ಮಂಟಪಕ್ಕೆ ಆ ಸಾಧಕನನ್ನು ಕರ್ಕೊಂಡು ಹೋಗಿ ಶಾಶ್ವತವಾಗಿ ಅಲ್ಲಿ ಲಾಲನೆ ಪಾಲನೆಯನ್ನು ಮಾಡ್ತಾಳೆ ಆ ಮುಕ್ತ ಸ್ಥಾನ ಏನಿದೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಮೊದಲಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಲಕ್ಷ್ಮ್ಯಾತ್ಮಕವಾಗಿ ಇರುವಂಥದ್ದು ಆದ್ದರಿಂದ ಅಸೃಜರಾಶಿಯಿಂದ ಸೃಷ್ಟಿಗೆ ಬರೋದಿರಲಿ ಸೃಷ್ಟಿಗೆ ಬಂದ ಮೇಲೆ ಮನುಷ್ಯ ಜನ್ಮ ಅಲ್ಲಿ ಸಾಧನೆ ಆಮೇಲೆ ಮುಕ್ತಿ ಭಗವಂತನ ದರ್ಶನ ಎಲ್ಲ ಹಂತದಲ್ಲೂ ಕೂಡ ಲಕ್ಷ್ಮೀ ಕಟಾಕ್ಷ ಅನ್ನೋದು ಬೇಕೇ ಅದನ್ನ ಗುರುಗಳ ಮೂಲಕ ಲಕ್ಷ್ಮಿ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ಪರಮಾತ್ಮನ ಉಪಾಸನೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಿಶ್ಚಯ ಜ್ಞಾನವನ್ನು ಸಂಪಾದನೆ ಮಾಡಿ ಉಪಾಸನೆ ಮಾಡಿದರೆ ಮಾತ್ರ ಈ ಸಂಸಾರ ಬಂಧನದಿಂದ ಬಿಡುಗಡೆ ಆ ಲಕ್ಷ್ಮೀ ದೇವಿಯೇ ವೇದಕ್ಕೆ ಪರಮ ಮುಖ್ಯ ವೃತ್ತಿಯಿಂದ ಅಭಿಮಾನಿಯಾಗಿ ವೇದದ ಮೂಲಕ ಅಥವಾ ಶ್ರುತಿ ಸ್ಮೃತಿ ವೇದ ಪುರಾಣಗಳ ಮೂಲಕ ಆ ಭಗವಂತನ ಇಚ್ಛಾಶಕ್ತಿಯ ಮಹಿಮೆಯನ್ನು ತಾನೇ ಮತ್ತೆ ಮತ್ತೆ ಸಾಧಕರಿಗೆ ತಂದು ಉಪದೇಶವನ್ನ ಮಾಡ್ತಾಳೆ ಹೀಗೆ ಒಂದು ಕ್ಷಣನೂ ಲಕ್ಷ್ಮೀದೇವಿ ಸುಮ್ಮನೆ ಕೂಡೋದಿಲ್ಲ ಆದ್ದರಿಂದ ಸ್ಥಿರ ಅಥವಾ ಚಂಚಲ ಅಂತ ಅಸ್ಥಿರ ಅಥವಾ ಚಂಚಲ ಅಂತ ಲಕ್ಷ್ಮೀದೇವಿಯನ್ನು ಕರೆಯುವಂಥದ್ದು ಮಹಿಮೆ ಯಾವಾಗ ಸುಮ್ಮನೆ ಲಕ್ಷ್ಮೀದೇವಿ ಅಂತಂದರೆ ಆ ಪರಮಾತ್ಮನ ಮಹಿಮೆಯ ಸೀಮೆಯನ್ನು ಹೇಳುವಲ್ಲಿ ಮಾತ್ರ ಅದಿಲ್ಲಲ್ಲ ಎಂಡ್ ಅನ್ನೋದು ಇಲ್ಲವಲ್ಲ ಲಕ್ಷ್ಮೀ ಮೂಕಳಾಗ್ತಾಳೆ ಆದ್ದರಿಂದ ಯಥೋ ವಾಚೋ ನಿವರ್ತಂತೆ ಮಾದು ಮೂಕಾಗತ್ತೆ ಅಂತ ಅಂದರೆ ಅಲ್ಲಿಗೆ ಮಾತು ನಿಲ್ಲತ್ತೆ ಯಾಕೆ ಅಂದರೆ ಇಷ್ಟೇ ಇವನು ಮಹಿಮೆ ಅಂತ ಹೇಳಿ ಮುಗೀತು ಅನ್ನೋದಿಲ್ಲ ಆದ್ದರಿಂದ ಅದನ್ನು ಮುಂದೆ ಹೇಳಲಿಕ್ಕೆ ನನ್ನ ಕೈದೇ ಆಗ್ತಾ ಇಲ್ಲ ಅಂತ ಲಕ್ಷ್ಮಿ ಅಲ್ಲಿಗೆ ಮಾತನ್ನು ನಿಲ್ಲಿಸ್ತಾಳೆ ಹೊರತು ಮಹಿಮೆಯನ್ನು ಕೊಂಡಾಡುವ ವಿಷಯದಲ್ಲಿ ಸರಸ್ವತಿಯಾಗಿ ಸರಸರನೆ ವೇಗವಾಗಿ ಪರಮಾತ್ಮನ ಅನಂತ ಗುಣಗಳನ್ನು ಸದಾಕಾಲ ನಿರಂತರವಾಗಿ ಸ್ತೋತ್ರ ಮಾಡ್ತಾಳೆ ಈ ಜಗಾತ್ರೆಯಲ್ಲಿ ಲಕ್ಷ್ಮೀದೇವಿ ಮೊಟ್ಟ ಮೊದಲ ಹರಿದಾಸಿ ಪರಮಾತ್ಮನನ್ನು ವಿಶೇಷವಾಗಿ ಅಚ್ಚಿನ್ನ ಭಕ್ತಳು ಉಪಾಸನೆಯನ್ನು ನಿರಂತರವಾಗಿ ಮಾಡ್ತಾಳೆ ಅವಳ ನಂತರದಲ್ಲಿ ಬ್ರಹ್ಮಾವಾಯುಗಳು ಆಮೇಲೆ ಸರಸ್ವತಿ ಭಾರತೀಯರು ಅಂತ ಹೀಗೆ ತಾರತಮ್ಯದಿಂದ ಎಲ್ಲರೂ ಉಪಾಸನೆಯನ್ನು ಭಗವಂತನನ್ನು ಮಾಡಲೇಬೇಕು ಮಾಡಿಯೇ ಮಾಡ್ತಾರೆ ಅದರಲ್ಲಿ ಶ್ರೇಷ್ಠ ಮಟ್ಟದ ಉಪಾಸನೆ ಅಂತ ಆದರೆ ಲಕ್ಷ್ಮೀದೇವಿ ಅಂತ ಹೀಗೆ ಪರಮಾತ್ಮನ ದೌತ್ಯ ಕರ್ಮವನ್ನು ಮಾಡ್ತಾಳೆ ಪರಮಾತ್ಮನ ಅಧೀನದಲ್ಲಿರ್ತಾಳೆ ಸದಾ ಚಂಚಲೆಯನ್ನು ಕರೆಸ್ಕೊಂಡು ಲಕ್ಷ್ಮೀದೇವಿ ಆ ಪ್ರಳಯ ಸಮುದ್ರದಲ್ಲಿ ಈ ಆ ಉಪ ಆ ರೀತಿಯಾಗಿ ಇರ್ತಕ್ಕಂಥ ಪರಮಾತ್ಮನ ಅನಂತ ಗುಣಗಳ ಉಪಾಸನೆಯನ್ನು ನಿರಂತರದಲ್ಲಿ ಮಾಡಿ ಜೀವರಿಗೂ ಕೂಡ ಶಸ್ತ್ರಾದಿಗಳ ಮೂಲಕ ಉಪದೇಶವನ್ನು ಮಾಡ್ತಾಳೆ ಲಕ್ಷ್ಮೀದೇವಿಗೂ ಮಾಯಾ ಅನ್ನೋ ಹೆಸರಿದೆ ದುರ್ಗಾ ರೂಪದಿಂದ ಈ ಬಂಧಕ ಪ್ರಕೃತಿಗೆ ಅಭಿಮಾನಿಯಾದ್ದರಿಂದ ಲಕ್ಷ್ಮೀದೇವಿಗೂ ಕೂಡ ಮಾಯಾ ಅನ್ನೋ ಹೆಸರಿದೆ ಈ ರೀತಿಯಾಗಿ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣಮಸ್ತಿ